ಹೀಗೆ ತಂದೆ ಕೆಲವರು ಪಾಪ ತಾನು ಸಾಯೋವರೆಗೆ ಏನೂ ಮಾಡುವುದಿಲ್ಲ ಇನ್ನು ನನ್ನ ಹೆಸರೊಳಗೆ ಇರಲಿ ಇರಲಿ ಇರಲಿ ಇರಲಿ ಅಂತ ಒಡ್ಡಾಡುತ್ತಾರೆ ಕೊನೆಗೆ ತನಗೂ ಇಲ್ಲ ಮಕ್ಕಳಿಗೂ ಇಲ್ಲ ಸರ್ಕಾರ ತಗೊಂಡು ಹೋಗುವ ಪರಿಸ್ಥಿತಿ ಬರ್ತದೆ ಬುದ್ದಿವಂತರೇನು ಮಾಡ್ತಾರೆ ಯಾವಾಗೋ ದೊಡ್ಡವರಾಗ್ಲಿ ಹುಟ್ಟಿದ ತಕ್ಷಣ ಮೂರು ಮಕ್ಕಳು ತನಗೆ ಹುಟ್ಟಿದ್ದಾರೆ ಇನ್ನೂ ಅವರು ಎರಡು ವರ್ಷದ ಕೂಸಿರಬಹುದು ಅವರವರ ಹೆಸರಿಗೆ ಬೇರೆ ಬೇರೆ ಹಣ ವಿಭಾಗ ಮಾಡಿ ಮನೆಗಳನ್ನು ವಿಭಾಗ ಮಾಡಿ ವ್ಯವಸ್ಥಿತ ಮಾಡಿ ಇಟ್ಟುಕೆಡ್ತಾನೆ ಕೊಡೋದು ನಂತರ ದೊಡ್ಡವರಾದ ಅವನಿಗೆ ಅದನ್ನ ದತ್ತಿಸಿಕೊಳ್ಳುವ ಯೋಗ್ಯಕ್ಕೆ ಬಂದಾಗ ಅರ್ಹತೆ ಬಂದಾಗ ಕೊಡ್ತಾನೆ ಆದರೆ ಕನ್ಸನ್ ಮಾಡಿಕೊಳ್ಳೋದಿಲ್ಲ ಅವರವ್ರದ್ದು ಅವರವರಿಗೆ ಹೆಂಚಿ ಹಾಗೆ ಭಗವಂತ ಅವನೇನು ಮಾಡಿದ ಅವನಿಗಂತೂ ಆದಿ ಇಲ್ಲ ಅನಾದಿ ಕಾಲದಿಂದ ದೇವರಿದ್ದಾನೆ ನಾವು ಅನಾದಿ ಕಾಲದಿಂದ ಇದ್ದೇವೆ ಹೀಗಾಗಿ ದೇವರು ಅನಾದಿ ಕಾಲದಿಂದಲೂ ನನ್ನ ಪಾಲಿಗೆ ದಕ್ಕಬೇಕಾದ ಆನಂದ ಜ್ಞಾನ ಶಕ್ತಿ ಸ್ವಭಾವ ಸಹ ಓಜಸ್ಸು ಎಲ್ಲಗಳನ್ನು ನನ್ನ ನನ್ನದು ಬೇರೆ ಬೇರೆ ನಾಡಿ ವಿಭಾಗ ಮಾಡಿ ತನ್ನ ಎಲ್ಲಾ ಮಕ್ಕಳದ್ದು ವ್ಯವಸ್ಥಾನ ಇಟ್ಟುಬಿಟ್ಟಿದ್ದಾನೆ ನಿನಗೆ ಯಾಕಪ್ಪ ನಿನ್ನ ಜ್ಞಾನ ನನ್ನ ಹರಟೆ ಅಲ್ಲ ಬಲಮಾನಂದ ಓಜಶ್ಚ ಸಹೋ ಜ್ಞಾನ ಅನಾಕುಲಂ ಸ್ವರೂಪಾಣ್ಯೀವಸ್ ವ್ಯಜ್ಯಂತೆ ಪರಮಾಧ್ಯ ನಿನ್ನ ಬಲ ನಿನ್ನ ಆನಂದ ನಿನ್ನ ಶಕ್ತಿ ನಿನ್ನ ಔದಾರ್ಯ ಎಷ್ಟಿದೆ ಗೊತ್ತೆ ನಿನಗೆ ನಿನಗೀಗ ದನ್ನು ನೋ ಅನ್ನಿಸಬಹುದು ಟೊಂಕನೋ ಅನಿಸಬಹುದು ತಲೆಶೂಲೆ ಆದರೆ ನೀನು ಅಂಥವನಲ್ಲ ಆತ್ಮ ನೀನು ಚೇತನ ನೀನು ಅನಾದಿ ನೀನು ಅನಂತ ನಿನಗೆ ಅನಂತ ಜ್ಞಾನ ಉಂಟು ಅನಂತ ಶಕ್ತಿ ಉಂಟು ಅನಂತ ಬಲ ಉಂಟು ನಿನಗೆ ದೇವರಷ್ಟಲ್ಲ ಆದರೆ ನಿನ್ನ ಯೋಗ್ಯತೆಗೆ ತಕ್ಕಂತೆ ಪರಿಪೂರ್ಣ ಅನಂತ ಅಂದ್ರೆ ಕೊನೆಯಿಲ್ಲದ ಕೊನೆಯಿಲ್ಲದ ನಾಶ ಇಲ್ಲದ ಬಲ ಶಕ್ತಿ ಜ್ಞಾನ ಅದ್ಭುತವಾದ ರೀತಿಯಲ್ಲಿ ಒಂದು ಸಣ್ಣ ಸಣ್ಣ ಜೀವಕ್ಕೂ ಉಂಟು ಸಾತ್ವಿಕ ಜೀವಕ್ಕೆ ಆದರೆ ಅದನ್ನೆಲ್ಲಾ ದೇವರು ಅನಾದಿ ಕಾಲದಿಂದಲೇ ವಿಭಾಗ ಮಾಡಿ ಇಟ್ಟಿದ್ದಾನೆ ಹಾಗಾದ್ರೆ ನನ್ನ ಹೆಸರುಗಳಿಗೆ ಇಟ್ಟಿದ್ದೀನಿ ತಾ ಅನ್ಸ್ಕೊಂಡ್ರೆ ಕೊಡ್ತಾ ಇದ್ ಏ ಸುಮ್ಮನೇರು ದೊಡ್ಡವನಾಗು ಕಲಿ ಮದುವೆ ಮಾಡ್ಕೋ ಆಮೇಲೆ ಕೊಡ್ತೇನೆ ಅಂತಾನಲ್ವ ಹಾಗೆ ದೇವರು ಈಗ ಹಾಗಾದ್ರೆ ನಮ್ದೇ ಇದ್ರೆ ನಮಗೆ ಕೊಡುವ ಕೊಡುವುದಿಲ್ಲ ನಿನಗೆ ಅರ್ಹತೆ ಬರಬೇಕು ನೀನು ದೊಡ್ಡವನಾಗಬೇಕು ದೊಡ್ಡವನಾಗಬೇಕು ಅಂದ್ರೆ ಅದು ಕೂದಲು ಬೆಲೆ ಮಾಡಿಕೊಂಡ ದೊಡ್ಡವನಾದಾಗಲ್ಲ ಜ್ಞಾನ ವೃದ್ಧನಾಗದೆ ತಪೋ ಅಪರೋಕ್ಷ ಜ್ಞಾನ ಎಂಬ ವೃದ್ಧಿ ನಿನ್ನಲ್ಲಿ ಬರಬೇಕು ಅಂದಾಗ ನಿನ್ನದೇ ಆದುದ್ದ ನಿನಗೆ ನಾನು ಕೊಡತೇನೆ ಹೊಸದೇನಲ್ಲ ನಿನ್ನ ಸಲುವಾಗಿ ನಾನು ಕೊಟ್ಟು ಇಟ್ಟು ಗ್ಯಾಸ್ಟಿಗೆ ಮಾಡತಾನೆ ದೇವರು ಧೈರ್ಯ ನಾನೇನು ಇಷ್ಟೆಲ್ಲ ಶ್ರಮಪಟ್ಟು ಸಾಧನೆ ಮಾಡಿದರು ನನಗೆ ಕೊಡೋದಕ್ಕೆ ದೇವರ ಹತ್ರ ಇದ್ರೆ ದೇವರು ಒಳ್ಳೆಯದವನು ಪಾಪ ಆದ್ರೆ ಅವನ ಹತ್ರ ಕೊಡೋದಕ್ಕೆ ಉಳಿದೇ ಇದ್ರೆ ಅವಂದಾದ್ರೂ ಏನ್ ಅದಕ್ಕೆ ನಾನು ಸಾಧನೆ ಮಾಡ್ಲಿಕ್ಕೆ ಹೋಗುದಿಲ್ಲ ಸುಮ್ಮನೆ ಮನೆಯಲ್ಲಿ ಇರ್ತೇನೆ ಕೆಲವರು ಹೇಳ್ತಾರೆ ಅದಕ್ಕೆ ಹಾಗೆಲ್ಲ ಅಲ್ಲ ನೀವು ಆ ಶಂಕೆಯನ್ನೇ ಮಾಡಿಕೊಳ್ಳಬೇಡಿ ನಿಮ್ಮ ನಿಮಗೆ ಸಿಗಬೇಕಾದ ಆನಂದ ಜ್ಞಾನ ಬಲ ಶಕ್ತಿ ಓಜಸ್ಸು ವಿಹಾರಕ್ಕೆ ಏನೇನು ಬೇಕೋ ಅದೆಲ್ಲ ಸಪರೇಟ್ ಆಗಿ ನಿಮ್ಮ ನಿಮ್ಮ ಅಕೌಂಟ್ ನಿಮ್ಮ ಹೆಸರೊಳಗೆ ಇದೆ ಯಾರಾಪ್ತ ಬಂದರೂ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಇದೇ ಮಾತನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ ನಾನು ಹೇಳಿದ ಮಾತಲ್ಲ ಒಂದೊಂದು ಮಾತಿದು ಪ್ರಮಾಣ ಇದೆ ಬೇಕಂದ್ರೆ ಹೇಳ್ತೇನೆ ಸಮಯ ಆಗಿದೆ ಅಂದ್ರೆ ಎದ್ದು ಹೋಗ್ತೇನೆ ಆದರೆ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದೊಳಗೆ ಇದನ್ನು ಹೇಳ್ತಾರೆ ಜ್ಞಾನ ವಿಷಯ ಶಾಪ ಮುಕ್ತಿಗಾಶ್ಚ ಅಧಿಕಾರಿಣ ಇವತ್ತಿನ ದಿವಸ ನಿನ್ನ ನೀನ್ ಸತ್ಸೋಗು ಶಾಪ ಕೊಡಬಹುದು ಸಾಯ ನಿನ ಮದುವೆ ಬೇಡ ಅಂತ ಶಾಪ ಕೊಡಬಹುದು ನಿನ್ ಮೇಲಿನ ಬೀಳುವುದು ಕೈ ಮುರಲಿಬಹುದು ಕಾಲು ಮುರಲಿ ಇರಬಹುದು ನಿನಗೆ ಅಪರೋಕ್ಷ ಜ್ಞಾನ ಆಗುವುದು ಬೇಡ ನಿನಗೆ ಮೋಕ್ಷ ಆಗೋದು ಬೇಡ ಅಂತ ಯಾರಿಗೂ ಶಾಪ ಕೊಡುವ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ ಮೋಕ್ಷ ಅದು ಅವನವರ ಹಕ್ಕು ಮನುಷ್ಯನ ಸಹಜ ಸಿದ್ದವಾದ ಹಕ್ಕುಗಳು ಅಂತ ಹೇಳ್ತಾರಲ್ಲ ಇವತ್ತು ಅದನ್ನು ಯಾರಿಗೂ ಕರೆಸಿಕೊಳ್ಳುವುದಿಲ್ಲ ಜೂಮನ್ ರಿಸೋರ್ಸ್ ಆ ರೀತಿಯಾಗಿ ಸ್ವಾಭಾವಿಕವಾಗಿರತಕ್ಕಂತಹ ಹಕ್ಕುಗಳು ಶ್ರೀಮದಾಚಾರ್ಯ ಹೇಳ್ತಾರೆ ವಾಯುದೇವರು ಪರಮಾತ್ಮ ಇಂಥ ಕೆಲಸ ಮಾಡಲಿಕ್ಕೆ ಹೋಗುವುದಿಲ್ಲ ಇನ್ಯಾರಾದರೂ ದೇವತೆಗಳು ಋಷಿಗಳು ಮುನಿಗಳು ಕದಾಚಿತ್ ಶಾಪ ಕೊಟ್ಟರೆ ದೇವರ ಬಗ್ಗೆ ಕೇರ್ ನೀನು ಮತ್ತೇನಾದರೂ ಶಾಪ ಕೊಡು ಅವನು ಅಖಂಡ ತಲೆ ಗೆದ್ದುಕೊಂಡು ಸಾಯಿ ಸಾಯ್ತಾನೆ ಮತ್ತೆ ಮುಂದುವರೆತಾನೆ ಮತ್ತೆ ಕೆಲಸ ಮಾಡ್ತಾ ನಿನಗೆ ಅಪರೋಕ್ಷ ಜ್ಞಾನ ಆಗೋದು ಬೇಡ ನೀನು ಮೋಕ್ಷದಲ್ಲಿ ಹೋಗೋದೇ ಬೇಡ ನೀನ್ ಸಾಯಿ ನೀನು ನಿಂಗೇ ಶಾಪ ಸಾಯಿ ನಾನೇನು ಅವನಿಲ್ಲಿ ಉಳಿಸೋದಿಲ್ಲ ಅಂತ ದೇವರು ಹೇಳ್ತಾನೆ ಏ ಜ್ಞಾನ ವಿಷಯ ಶಾಪ ಮುಕ್ತಿಗಾಶ್ಚಾರಿ ಕಾರಿನ ಎಂದಿಗೂ ಪರಮಾತ್ನ ಲೆಕ್ಕಿಸೋದಿಲ್ಲ ಅಂತ ಚತುರ್ಥಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮಥಾಚಾರ್ಯರು ತಿಳಿಸ್ತಾರೆ ಆದ್ದರಿಂದ ಇದು ಸ್ವಾಭಾವಿಕವಾದ ಪ್ರತಿಯೊಬ್ಬ ಮನುಷ್ಯನ ಹಕ್ಕು ಅಂತ ಹೇಳ್ತಾನೆ ಅವನವನದೇ ಆದಂತಹ ಜ್ಞಾನಾಂಗಗಳನ್ನು ಅನುಭವಿಸತಕ್ಕಂಥದ್ದು ಹಾಗಾದರೆ ದೇವರೇನ್ ಮಾಡಬೇಕೀಗ ನನ್ನದೇ ನನಗೆ ಕೊಟ್ಟಬೇಕಿದ್ದೀಯಾ ಆದರೆ ನನ್ನದ್ಯಾಗಲೂ ನನಗೆಲ್ಲೇ ಇದ್ದಾಗಿದೆ ಅದು ನನ್ನದು ನನಗಾಗುವಂತೆ ಮಾಡ ಹೊಸದಾಗಿ ನೀನು ಅಲಾಟ್ಮೆಂಟ್ ಮಾಡೋದೇ ಇಲ್ಲ ನನ್ನದೇ ನನಗೀಗಾಗಲೇ ಕೊಟ್ಟಾಗಿದೆ ನನ್ನದಾಗಿ ಏನಿಲ್ಲ ಇಟ್ಟು ಆಗಿದೆ ಅದು ನನಗೆ ಉಪಯೋಗ ಆಗುವ ಹಾಗೆ ಮಾಡುದು ಏನ್ ಪ್ರಯೋಗ ನನ್ನ ಹೆಸರಿನಲ್ಲಿ ಬೇಕಾದಷ್ಟಿದ್ದು ನನಗೆ ಶಿಕ್ಷಾ ಪತ್ರಿಕೆಯಲ್ಲಿದ್ದರೆ ಅದು ನನಗೆ ಉಪಯೋಗ ಆಗುವ ಹಾಗೆ ಮಾಡುದು ಅಂತ ದೇವರಲ್ಲಿ ನಾವು ಕೇಳ ಅದೇನು ಕೇಳೋದು ದಿಯೋ ಯೋನ್ ಪ್ರಚೋದಯ ಇಷ್ಟೇ ಕೇಳೋದು ಇದೆ ಅದಕ್ಕೆ ನಹ ಧಿಯ ಅಥವಾ ನಹಾದೇವಸ್ಥಿಯ ನಹ ಯಥಾ ಸ್ಯಾ ತಥಾಚೋದ್ಯ ನಹ ಧಿಯ ಅಂದ್ರೆ ನಮ್ಮದೇ ಅದು ಜ್ಞಾನ ಧಿ ಅಂದ್ರೆ ಜ್ಞಾನ ಏನೇನು ಜ್ಞಾನ ಜ್ಞಾನ ಜ್ಞಾನ ಸುಖ ಬಲದ ಜ್ಞಾನ ಅಥವಾ ದೇವ ಅಂದ್ರೆ ಆನಂದ ಬೇಕಾದ ಸಲ ಗಾಯತ್ರಿ ಕೇಳಿದ್ದೀರಾ ನಾನು ಹೆಚ್ಚು ಡೆಫಿನೇಷನ್ ವಿವರಣೆ ಮಾಡುವುದಿಲ್ಲ ಒಂದು ಕಡೆ ಕೇಳಿದ್ ಮತ್ತೊಂದರೆ ಉಪಯೋಗಿಸಿ ದೇವ ಅಂದ್ರೆ ಆನಂದ ಅಂತ ಅರ್ಥ ಇದೆ ನಹಾದೇವಸ್ಥಿಯ ನನ್ನದೇ ಆದ ಆನಂದದ ಜ್ಞಾನಗಳು ನನ್ನದೇ ಆದ ಆನಂದದ ಅನುಭೂತಿಗಳು ಅದು ನೀನೇ ಕೊಟ್ಟದ್ದು ನಹಾದೇವಸ್ಥೆ ಧಿಯ ನನ್ನ ಸ್ವಾಭಾವಿಕವಾದ ಆನಂದಾನುಭೂತಿಗಳೇನುಂಟೋ ಅವುಗಳನ್ನ ನಹಾ ಯಶಾ ಸಥಾ ಪ್ರಚೋದಯ ಅವುಗಳು ನಮ್ಮ ನಮ್ಮ ಉಪಯೋಗಕ್ಕೆ ಹೇಗೆ ಬರಬಹುದು ಹಾಗೆ ಮಾಡಿ ಅಷ್ಟೇ ಹೊಸದಾಗಿ ಕೊಡಬೇಡ ಕೊಟ್ಬಿಟ್ಟಿದಿ ನಹಾ ಧಿಯ ನಮ್ಮದೇ ಆದ ಜ್ಞಾನಾನಂದಗಳನ್ನ ಯ ಸ್ಯಾತ್ ತಮಯೋಗೀತ ಪ್ರಚೋದಯ ಪ್ರೇರಣೆ ಮಾಡಿ